ಅದರಿಂದ ಮೋಕ್ಷ ಪ್ರಾಪ್ತಿಯಾಗೋದಾದರೆ ಕರ್ಮ ಮಾಡಬಾರದು ಅಂತ ಅರ್ಥಾಪತಿಯಿಂದ ನಿಷ್ಕರ್ಮ ಅಥವಾ ನೈಷ್ಕರ್ಮಿ ಅಂತ ಅದನ್ನು ಹೇಳ್ತಾ ಇದೆಯಾ ಅಥವಾ ಕರ್ಮ ಸಂಸಾರಕ್ಕೆ ಕಾರಣ ಆಗೋದ್ರಿಂದ ಕರ್ಮವನ್ನು ಮಾಡದೇನೇ ಇದ್ದರೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಿದೆಯೋ ಅಥವಾ ಕರ್ಮಣಾಬದ್ಧತೆಯ ಜಂತು ಅಂತ ಸ್ಮೃತಿ ವಾಕ್ಯ ಇರೋದರಿಂದ ಕರ್ಮವು ಮೋಕ್ಷಕ್ಕೆ ಪ್ರತಿಬಂಧಕ ಆಗೋದ್ರಿಂದ ಕರ್ಮವನ್ನು ಮಾಡೋದಿಲ್ಲ ಅಂತ ಹೇಳ್ತಿದೆಯೋ ಏನು ನಿನ್ನ ಪ್ರಶ್ನೆಗಳು ಅಂತ ಅರ್ಜುನನನ್ನು ಕೇಳ್ತಾನೆ ಆಮೇಲೆ ಹೇಳ್ತಾನೆ ಕರ್ಮ ತ್ಯಾಗ ಅನ್ನೋದು ಮೋಕ್ಷಕ್ಕೆ ಕಾರಣ ಅಲ್ಲವೇ ಅಲ್ಲ ಅನ್ನೋದನ್ನು ಈ ನಾಲ್ಕನೇ ಶ್ಲೋಕದಿಂದ ಕೃಷ್ಣ ತಿಳಿಸ್ತಾನೆ ನ ಕರ್ಮಣ ಅನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಿದ್ಧಿಂ ಸಮಧಿಗಚ್ಛತಿ ಕರ್ಮಣ ಅನಾರಂಭ ಕರ್ಮಗಳ ಮಾಡದೇ ಇರುವಿಕೆಯಿಂದ ನೈಷ್ಕರ್ಮ್ಯಂ ಕರ್ಮ ಮಾಡದೇ ಇರುವಿಕೆ ಪ್ರಾಪ್ತಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನೈಷ್ಕರ್ಮ್ಯ ಪದದಿಂದ ಮೋಕ್ಷವನ್ನು ಅಷ್ಣುತೆ ಅನುಭವಿಸ್ತಾನೆ ಅಂತ ನೀನು ಹೇಳ್ತಾ ಇದೆಯಲ್ಲ ಅದು ಸರಿಯಲ್ಲ ಯಾಕೆ ಅಂತ ಕೇಳಿದ್ರೆ ಪುರುಷ ಅಂತ ಒಂದು ವಿಶೇಷಣ ಹೇತುಗರ್ಭ ವಿಶೇಷಣ ಅಂತ ಹೇಳ್ತಾರದಕ್ಕೆ ಅದರಿಂದ ಉತ್ತರವನ್ನು ಕೊಡ್ತಾನೆ ಶ್ರೀಕೃಷ್ಣ ಪುರುಷ ಅಂದರೆ ಶರೀರಗಳನ್ನು ಪಡೆದವನು ಅಂತ ಅರ್ಥ ಪುರಾಣಿ ಸರತೀತಿ ಪುರುಷ ಪುರುಷ ಏವ ಪುರುಷ ಅಂಥೇಳಿ ವಿಗ್ರಹವಾಕ್ಯವನ್ನು ಮಾಡಿ ಕೃಷ್ಣ ಹೇಳ್ತಾನೆ ಈ ಜೀವ ಅನಾದಿಯಿಂದ ಯಾವಾಗಲಿಂದಲೂ ಕೂಡ ಸ್ಥೂಲ ಅಥವಾ ಸೂಕ್ಷ್ಮ ಯಾವುದಾದರೊಂದು ದೇಹವನ್ನು ಪಡ್ಕೊಂಡೇ ಇರ್ತಾನೆ ಜೀವನಿಗೆ ನಾಲ್ಕು ದೇಹಗಳು ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗ ದೇಹ ಮತ್ತು ಸ್ವರೂಪದೇಹ ಈ ನಾಲ್ಕು ಶರೀರಗಳಲ್ಲಿ ಸ್ಥೂಲ ಅನಿರುದ್ಧ ಮತ್ತು ಲಿಂಗದೇಹ ಈ ಮೂರು ಅನಿತ್ಯವಾಗಿದ್ದರೂ ಕೂಡ ಸೂಕ್ಷ್ಮ ಅಥವಾ ಸ್ವರೂಪದೇಹ ಅಂತೇನಿದೆಯಲ್ಲ ಅದು ನಿತ್ಯನೇ ಆಗಿರುತ್ತೆ ಕರ್ಮ ಮಾಡದೇ ಇದ್ದರೆ ಮೋಕ್ಷ ಅನ್ನೋದೇ ಆದರೆ ನೀನು ಹೇಳದಂತೆ ಹಿಂದೆ ಯಾವಾಗಲಾದರೂ ಒಂದು ಸಲ ಕರ್ಮಕ್ಕೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಶರೀರವನ್ನು ಅಂದರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡಿದಾಗ ಕರ್ಮಕ್ಕೆ ಅಧಿಕಾರ ಇಲ್ಲದೇ ಇರುವಂತಹ ತಿರೆಯ ಕೋನಿಯನ್ನು ಪಡೆದಿರ್ಬೋದು ಆ ದೇಹದಲ್ಲಿ ಯಾವುದೇ ಕರ್ಮ ಮಾಡದೇ ಇರುವಂಥ ಕಾರಣಕ್ಕಾಗಿ ಮೋಕ್ಷ ಪ್ರಾಪ್ತಿ ಆಗಬೇಕಾಗಿತ್ತಲ್ಲಪ್ಪಾ ಈಗ ಕಾಣುವಂತಹ ಶರೀರ ಇಲ್ಲದೇ ಇರಬೇಕಾಗಿತ್ತು ಅಥವಾ ಇರಬಾರ್ದಾಗಿತ್ತು ಆದರೆ ಅದು ರೀತಿ ಆಗಿಲ್ಲ ಹಾಗಾದರೆ ಮೋಕ್ಷವನ್ನು ನೈಷ್ಕರ್ಮ್ಯ ನಿಷ್ಕರ್ಮ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕಾಮ್ಯ ಅಥವಾ ಸಕಾಮ ಕರ್ಮದಿಂದ ಮೋಕ್ಷ ಹೊಂದೋದು ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನೈಷ್ಕರ್ಮ್ಯ ಅಂತ ಕರೆಯೋದು ಆದ್ದರಿಂದ ಈಗ ನಿನ್ನನ್ನು ನಿಷ್ಕಾಮ ಕರ್ಮದಲ್ಲಿ ಅಂದರೆ ಯುದ್ಧಾಕ್ಯ ಕರ್ಮದಲ್ಲಿ ತೊಡಗಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಶ್ರೀ ಅರ್ಜುನನಿಗೆ ಹೇಳ್ತಾನೆ ಇಲ್ಲಿ ಅರ್ಥಾಪತ್ತಿ ಅಂತಂದರೆ ಏನು ಅಂತ ಕೇಳಿದ್ರೆ ಪ್ರಮಾಣದಿಂದ ಸಿದ್ಧ ಆಗುವಂತಹ ಒಂದು ವಿಷಯನ ಒಪ್ಪುವಾಗ ಅಥವಾ ಒಪ್ಪುವ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ಅನಿವಾರ್ಯವಾಗಿ ಒಪ್ಪಲೇಬೇಕಾಗತ್ತೆ ಅನ್ನೋ ವಿಚಾರಕ್ಕೆ ಅರ್ಥಾಪತ್ತಿ ಅಂತ ಹೆಸರು ಉದಾಹರಣೆಗೆ ಒಬ್ಬ ವ್ಯಕ್ತಿ ದಪ್ಪಗಿದ್ದಾನೆ ಆದರೆ ಆತ ಹಗಲ್ ಹೊತ್ತಿನಲ್ಲಿ ಊಟ ಮಾಡೋದಿಲ್ಲ ಅನ್ನೋ ವಿಷಯವನ್ನು ನಾವು ಒಪ್ಪಿದಾಗ ಎಂದೂ ಊಟವನ್ನೇ ಮಾಡದೇ ಇದ್ದರೆ ಕೇವಲ ಉಪವಾಸನೇ ಇದ್ದರೆ ದಪ್ಪವಾಗಿ ಇರೋದಕ್ಕೆ ಅಸಾಧ್ಯ ಆಗಿದ್ದರಿಂದ ಅವನು ರಾತ್ರಿ ಹೊತ್ತು ಊಟ ಮಾಡ್ತಾನೆ ಅನ್ನೋದು ಅರ್ಥಾಪತ್ತಿಯಿಂದ ಸಿದ್ಧ ಆಗುವಂಥ ವಿಷಯ ಇದೊಂದು ರೀತಿಯಾಗಿ ಲಾಜಿಕ್ ಉದಾಹರಣೆಗೆ ಇನ್ನೊಂದು ದೃಷ್ಟಾಂತವನ್ನು ಕೊಡೋದಾದರೆ ಮನೆಯ ಒಂದು ಬಾಗಿಲು ಹಾಕಿದೆ ಅಂದ್ರೆ ಅರ್ಥ ಏನು ಮನೆಗೆ ಎರಡು ಬಾಗಿಲಿದೆ ಇನ್ನೊಂದು ಬಾಗಿಲು ತರದಿದೆ ಅಂತ ಒಂದು ಬಾಗಿಲು ಹಾಕಿದೆ ಅಂತ ಬರೇ ಬಾಗಿಲು ಹಾಕಿದೆ ಅಂತ ಒಂದು ಆ ಏನು ವಿಶೇಷಣ ಹೇಳದೇ ಇದ್ದರೆ ಬಾಗಿಲು ಹಾಕಿದೆ ಅಂತ ಇಷ್ಟೇ ಅರ್ಥ ಒಂದು ಬಾಗಿಲು ಹಾಕಿದೆ ಅಂದರೆ ಇನ್ನೊಂದು ಬಾಗಿಲು ತೆಗೆದಿದೆ ಅಂತ ಲಾಜಿಕ್ಕಲ್ಲಿ ಹೇಗೆ ಹೇಳ್ತೀವೋ ಹಾಗೆ ವ್ಯಕ್ತಿ ದಪ್ಪ ಇದ್ದಾನೆ ಹಗಲೋ ಊಟ ಮಾಡೋದಿಲ್ಲ ಅಂತಂದ್ರೆ ಅರ್ಥ ಏನು ಈ ಟಿಂಪ್ಲೈಸ್ ಅವನು ರಾತ್ರಿ ಹೊತ್ತು ಊಟ ಮಾಡ್ತಾನೆ ಅಕಸ್ಮಾತ್ ಊಟವನ್ನೇ ಮಾಡದೇ ಇದ್ದಿದ್ರೆ ಹೀಗೆ ದಷ್ಟಪುಷ್ಟವಾಗಿ ದಪ್ಪ ದಪ್ಪಿಗೆ ಗುಂಡು ಗುಂಡಿಗೆ ಇರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ ಅರ್ಥ ಇದಕ್ಕೆ ಅರ್ಥ ಅಂತ ಹೆಸರು ಇಲ್ಲಿ ಮೋಕ್ಷಕ್ಕೆ ನೈಷ್ಕರ್ಮ ಅಂತ ಕರಿಬೇಕಾದ್ರೆ ಕರ್ಮದಿಂದ ಅದು ಪ್ರಾಪ್ಯವಲ್ಲ ಹೊಂದತಕ್ಕದ್ದಲ್ಲ ಅನ್ನೋ ಕಾರಣದಿಂದ ಹೆಸರು ಬಂದಿರೋದೇ ಹೊರತು ಕರ್ಮವನ್ನು ಮಾಡಬಾರದು ಅಂತ ಅರ್ಥಾಪತ್ತಿಯಿಂದ ಸಿದ್ಧ ಆಗತ್ತೆ ಅಂತಲ್ಲ ದಪ್ಪಗೆ ಇರುವಂತಹ ವ್ಯಕ್ತಿ ಅಥವಾ ಡುಮ್ಮ ಓಡಾಡಲಿಕ್ಕೆ ಸಮರ್ಥನಲ್ಲ ಓಡಲಿಕ್ಕೆ ಅಂದರೆ ರನ್ನಿಂಗ್ ಮಾಡಲಿಕ್ಕೆ ಸಮರ್ಥನಲ್ಲ ಅನ್ನೋ ವಾಕ್ಯದಲ್ಲಿ ದಪ್ಪ ಅಂಥೇಳೋದಿದೆಯಲ್ಲ ಆ ವ್ಯಕ್ತಿಗೆ ಕೊಟ್ಟಿರುವಂತಹ ವಿಶೇಷಣ ಈ ದಪ್ಪ ಇರುವಿಕೆ ಅನ್ನೋದು ಓಡಲಿಕ್ಕೆ ರನ್ ಮಾಡಲಿಕ್ಕೆ ಅಸಮರ್ಥತೆಗೆ ಕಾರಣ ಅಂದರೆ ಆ ವ್ಯಕ್ತಿ ದಪ್ಪ ಇರೋದ್ರಿಂದ ಓಡಲಿಕ್ಕೆ ಅಸಾಮರ್ಥ್ಯ ಅಂತಾಗೋದ್ರಿಂದ ಅದನ್ನು ಹೇತು ಗರ್ಭ ವಿಶೇಷಣ ಅಂತ ಕರೀತಾರೆ ಕರ್ಮಣ ಕರ್ಮಗಳ ಅನಾರಂಭ ಮಾಡದೇ ಇರೋದರಿಂದ ಸಕಾಮ ಕರ್ಮದಿಂದ ಪ್ರಾಪ್ತ ಆಗದೇ ಇರತಕ್ಕಂಥ ಮೋಕ್ಷವನ್ನು ಅಷ್ಟುತೆ ಅನುಭವಿಸ್ತಾನೆ ಹೊಂದುತ್ತಾನೆ ಯಾಕೆ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ಯಾವುದೇ ಕರ್ಮಗಳು ಇರೋದಿಲ್ಲ ಅಂತ ನಿನ್ನ ಅಭಿಪ್ರಾಯ ಆಗಿದ್ದರೆ ಅದು ಸರಿಯಲ್ಲ ಅಂತಾನೆ ಕೃಷ್ಣ ಪರಮಾತ್ಮ ಅದಕ್ಕೂ ಪರಿಹಾರ ಅಥವಾ ಉತ್ತರ ಅಂದರೆ ಪುರುಷ ಅನ್ನೋ ನಮಗೆ ಇಲ್ಲಿ ತಿಳಿಸ್ತಾ ಇದೆ ಪುರುಷ ಅಂದರೆ ಸದಾ ದೇಹದಿಂದ ಕೂಡಿದವನು ಅಂತ ಅರ್ಥ ಅನಾದಿಯಾಗಿರುವಂಥ ಸಂಸಾರದಲ್ಲಿ ಕರ್ಮಾಧಿಕಾರವನ್ನು ಹೊಂದಿರತಕ್ಕಂಥ ಅನಂತ ಜನ್ಮಗಳು ಬಂದಿದೆ ಆದ್ದರಿಂದ ಈ ಜೀವ ಸದಾ ದೇಹಯುಕ್ತನೇ ಆಗಿದ್ದಾನೆ ಈ ಅನಂತ ದೇಹಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಅನ್ನೋದು ಸಂಚಿತ ಕರ್ಮ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದ ಈ ಶರೀರದಲ್ಲಿ ಕರ್ಮವನ್ನು ಮಾಡದೇ ಇದ್ದ ಮಾತ್ರಕ್ಕೆ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮನೇ ಇಲ್ಲ ಅಂತ ಅಲ್ವೇ ಆದ್ದರಿಂದ ನೀನು ತಿಳಿದಂತೆ ಮೋಕ್ಷ ಆಗತ್ತೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಹೇಗಪ್ಪ ಸಾಧ್ಯ ಕೃಷ್ಣ ಈ ರೀತಿಯಾಗಿ ಕೇಳ್ತಾನೆ ಕರ್ಮವನ್ನು ಸಂಸಾರದ ಬೀಜ ಅಂತ ಎಲ್ಲ ಶಾಸ್ತ್ರಗಳು ಕೂಡ ಸಾಧಿಸಿ ಹೇಳ್ತಾ ಇದೆ ಆದ್ದರಿಂದ ಎಲ್ಲ ರೀತಿಯ ಕರ್ಮಗಳನ್ನು ಪೂರ್ಣವಾಗಿ ತ್ಯಾಗ ಮಾಡಿಬಿಟ್ರೆ ಸಂಸಾರ ದೂರವಾಗಿ ಅಥವಾ ನಾಶ ಆಗಿ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಏನಂದ್ಕೊಂಡಿದೆಯಲ್ಲ ಈ ಸಂಶಯವನ್ನು ಆ ಪರಿಹಾರ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಕರ್ಮವು ಬಂಧಕ ಅಥವಾ ಮೋಕ್ಷಕ್ಕೆ ಪ್ರತಿಬಂಧಕ ಅನ್ನೋದು ನಿಜ ಅದರ ಬಂಧನದಿಂದ ಬಿಡುಗಡೆ ಹೊಂದಬೇಕು ಬಿಡುಗಡೆಗಾಗಿ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ಅಷ್ಟೇ ಸತ್ಯ ಆದರೆ ಅಂತಹ ಕರ್ಮದಿಂದ ಪಾರಾಗಲಿಕ್ಕೆ ಕರ್ಮ ತ್ಯಾಗ ಮಾತ್ರ ಎಂದೆಂದಿಗೂ ಉಪಾಯ ಆಗೋದೇ ಇಲ್ಲ ನ ಕರ್ಮಣ ಅನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಉದಾಹರಣೆಗೆ ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತ ಅಪೇಕ್ಷೆ ಪಟ್ಟವನು ಪರೀಕ್ಷೆಯನ್ನು ಬರೆಯೋದೇ ಇಲ್ಲ ಅಂತಂದರೆ ಅದು ಉಪಾಯ ಆಗತ್ತೇನೋ ಇಲ್ಲ ಆದ್ರಿಂದ ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಎದುರಿಸೋದೇ ಅವನು ಒಳ್ಳೆಯ ಅಂಕವನ್ನು ಪಡ್ಕೊಳ್ಳಿಕ್ಕೆ ಪಾಸಾಗಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅದು ಹಾಗೆ ಕರ್ಮದಿಂದ ಪಾರಾಗಲಿಕ್ಕೆ ಯೋಗರೂಪವಾಗಿರ್ತಕ್ಕಂಥ ಕರ್ಮಾಚರಣೆನೇ ಉಪಾಯಗಳಾಗಿರುವಂಥದ್ದು ಈಗ ಇನ್ನೊಂದು ಸಂಶಯ ಬರ್ತಾ ಇದೆ ಕರ್ಮತ್ಯಾಗ ಅಥವಾ ಕರ್ಮವನ್ನು ತೊರೆಯೋದು ಮೋಕ್ಷಕ್ಕೆ ಹಾನಿ ಮೋಕ್ಷಕ್ಕೆ ಹಾದಿ ಅಥವಾ ಮಾರ್ಗ ಆಗದೇ ಇದ್ದಲ್ಲಿ ಕೆಲವರು ಯಥಾಶ್ರಮವನ್ನು ಸ್ವೀಕಾರ ಮಾಡ್ತಾರಲ್ಲ ಸನ್ಯಾಸ ಧರ್ಮವನ್ನು ಅದು ಯಾಕೆ ಅಂತ ಪ್ರಶ್ನೆ ಸಂನ್ಯಾಸ ಅಂದರೆ ಕರ್ಮತ್ಯಾಗ ಅನ್ನುವಂತಹ ಅರ್ಥ ಅಲ್ಲವೇ ಅಲ್ಲ ತತ್ವಜ್ಞಾನ ಸಂಪಾದನೆಗಾಗಿ ನೇರವಾಗಿ ಕಾರಣ ಆಗುವಂತಹ ಜಪ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು ಇದೇ ಸನ್ಯಾಸ ಅನ್ನೋ ಶಬ್ದದ ನಿಜವಾದ ಅರ್ಥ ಪಾಠ ಪ್ರವಚನ ಅಹಿಂಸೆ ಪರೋಪಕಾರ ಮೊದಲಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಸನ್ಯಾಸಿಗಳು ಕೂಡ ತಪ್ಪದೇ ಆಚರಣೆಯನ್ನು ಮಾಡಲೇಬೇಕು ಇದು ಶಾಸ್ತ್ರಗಳ ಒಟ್ಟು ಆದೇಶ ಈ ಯಾವ ಸತ್ಕರ್ಮಗಳನ್ನು ಅಥವಾ ಅನುಷ್ಠಾನಗಳನ್ನು ಮಾಡದೆ ಕೇವಲ ಕಾವ್ಯ ವಸ್ತ್ರ ಮಾಡೋದು ಸನ್ಯಾಸ ಅಂತ ಅಲ್ಲವೇ ಅಲ್ಲ ಈ ರೀತಿ ಮಾಡಿದ್ರೆ ಕೇವಲ ಕಾವ್ಯ ಇದೆಯಲ್ಲ ಈ ರೀತಿ ಮಾಡಿದ್ರೆ ಎಂದಿಗೂ ಮೋಕ್ಷಪ್ರಾಪ್ತಿಯನ್ನು ಇಲ್ಲವೇ ಇಲ್ಲ ನಚ ಸಂನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಉದಾಹರಣೆಗೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸಾಗಬೇಕು ಉತ್ತಮ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಬೇಕು ಅಂತಾದರೆ ಅವನು ತ್ಯಾಗ ಮಾಡಬೇಕಾಗಿದ್ದು ಪರೀಕ್ಷೆಯನ್ನಲ್ಲ ಅದರ ಬದಲಾಗಿ ಸಿನಿಮಾ ನಾಟಕ ಮೊಬೈಲ್ ನೋಡೋದು ಬೇರೆ ಎಕ್ಸ್ಟ್ರಾ ಕ್ಯರಿಕ್ಯುಲರ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸು ಇನ್ನೇನೋ ಮಾಡ್ತಿದ್ದಲ್ಲ ಪೇಂಟಿಂಗು ಡ್ರಾಯಿಂಗು ಈ ರೀತಿ ಅದನ್ನು ತ್ಯಾಗ ಮಾಡಬೇಕು ಅರ್ಥಾತ್ ಅಧ್ಯಯನಾದಿಗಳಿಗೆ ಜ್ಞಾನಾರ್ಜನೆಗೆ ಅಡ್ಡಿ ಉಂಟು ಮಾಡುವಂಥ ಕರ್ಮಗಳ ತ್ಯಾಗವನ್ನ ಮಾತ್ರ ಒಂದು ತ್ಯಾಗ ಮಾಡಬೇಕೇ ಹೊರತು ಬೇರೆ ಅಲ್ಲ ಕರ್ಮಗಳ ತ್ಯಾಗದಿಂದ ಮೋಕ್ಷ ಆಗೋದೇ ಆಗಿದ್ದರೆ ನೀನು ಅಂದ್ಕೊಂಡಂಗೆ ಓದದೆ ಬರೆಯದೆ ಪರೀಕ್ಷೆಗೆ ಹಾಜರಾಗದೇ ಇರುವ ವಿದ್ಯಾರ್ಥಿಯು ಕೂಡ ಪಾಸಾಗಬೇಕಾಗಿತ್ತು ಲೋಕದಲ್ಲೆಲ್ಲರೂ ಆ ರೀತಿಯಾಗಿರೋದು ಕಂಡಿದೆಯಾ ಯಾವುದೇ ಕರ್ಮವನ್ನು ಮಾಡದೇ ಇರತಕ್ಕಂಥ ಜಡಭೂತವಾದ ಕಲ್ಲು ಬಂಡೆ ಮೊದಲಾಗಿರ್ತಕ್ಕಂಥ ಪದಾರ್ಥಗಳಿಗೂ ಮುಕ್ತಿ ಅಥವಾ ಮೋಕ್ಷವನ್ನು ದುಡಿ ದೊರೆಯಬೇಕಾಗಿತ್ತು ಕರ್ಮವನ್ನು ತೊರೆದು ಸೋಮಾರಿ ತನದ ಬದುಕನ್ನು ಬಯಸುವಂತಹ ಜನರಿಗೂ ಸದ್ಗತಿ ಅಥವಾ ಮೋಕ್ಷ ಅಂತ ಹೇಳ್ದಂಗೆ ಆಗತ್ತೆ ನೀ ಅಂದ್ಕೊಂಡಂಗೆ ಹೇಳಿದ್ರೆ ಮೋಕ್ಷಾಪೇಕ್ಷೆಗಳು ಮುಮೋಕ್ಷಗಳು ಎಲ್ಲರೂ ಸಕಲ ಕರ್ಮಗಳನ್ನು ತೊರೆಯಲೇಬೇಕು ತ್ಯಾಗ ಮಾಡಬೇಕು ಅಂತ ಕೆಲರ ಕೆಲವರ ಅಭಿಪ್ರಾಯ ಅಥವಾ ವಾದ ಇದೆ ಇಂತಹ ಕಾರಣಗಳಿಂದಾಗಿಯೇ ಅಗ್ರಾಹ್ಯ ಸ್ವೀಕಾರಕ್ಕೆ ಅನರ್ಹ ಅಂತ ಕರೆಯೋದು ಆದ್ದರಿಂದ ಕರ್ಮತ್ಯಾಗ ಅನ್ನೋದು ಮೋಕ್ಷಕ್ಕೆ ಸಾಧನ ಅಂತ ಪೂರ್ವ ಇಟ್ಕೊಂಡ್ರೆ ಉತ್ತರ ಹೇಳ್ತಾರೆ ನಿಷ್ಕಾಮಂ ಜ್ಞಾನಪೂರ್ವಂತು ಅಂತ ಸ್ಮೃತಿ ವಾಕ್ಯ ಈ ವಾಕ್ಯದಲ್ಲಿ ನಿವೃತ್ತ ಕರ್ಮವೋ ಮೋಕ್ಷಕ್ಕೆ ಸಾಧನ ಅಂತ ಹೇಳುತ್ತೆ ಯಾಕೆಂದು ಪ್ರಶ್ನೆ ಬಂದರೆ ಬೇರೆ ಯಾವುದೇ ಐಹಿಕ ಅಥವಾ ಕ್ಷಣಿಕ ಫಲಗಳು ಇಲ್ಲದೆ ಇರೋದರಿಂದ ಮೋಕ್ಷಕ್ಕೆ ಸಾಧನ ಈಗ ಇನ್ನೂ ಒಂದು ಸಂಶಯ ಬರ್ತಾ ಇದೆ ಕರ್ಮ ಮಾಡದೇ ಇರುವಿಕೆ ಅದಕ್ಕೂ ಬೇರೆ ಫಲಗಳಿಲ್ಲದೇ ಇರುವಿಕೆಯು ಎರಡೂ ಕೂಡ ಸಮಾನ ಅರ್ಥದಲ್ಲಿ ಅಂದರೆ ಕರ್ಮ ಮಾಡದೇ ಇರೋದು ಒಂದೇ ಬೇರೆ ಫಲಗಳಿಲ್ಲದೆ ಇರೋದು ಒಂದೇ ಎರಡೂ ಸಮಾನ ಅದರಿಂದ ಮೋಕ್ಷಕ್ಕೆ ಸಾಧನ ಅಂತಂದರೆ ಯಾವುದೇ ಆಯಾಸ ಇಲ್ಲದೇ ಇರೋದರಿಂದ ಕರ್ಮಗಳ ತ್ಯಾಗ ಅಥವಾ ಬಿಡುವಿಕೆಯು ಕೂಡ ಮೋಕ್ಷಕ್ಕೆ ಸಾಧನ ಅಂತಾಗಬೇಕು ಅದಕ್ಕೆ ಹೇಳ್ತಾನೆ ಕೃಷ್ಣ ನಿಷ್ಕಾಮಂ ಜ್ಞಾನಪೂರ್ವಂತೂ ಇತಿ ಸ್ಮೃತವು ನಿವೃತ್ತ ಕರ್ಮಣ ಮೋಕ್ಷಗುಚ್ಛತೆ ಇತ್ಯಾದಿ ಎಲ್ಲ ತಿಳಿಸಿ ಹೇಳ್ತಾನೆ ಇಲ್ಲಿ ಏವಂ ತ್ವಯಿ ಇಲ್ಲಿ ಹೇಳ್ತಾನೆ ಕರ್ಮವನ್ನು ಮಾಡದೇ ಇದ್ದರೆ ಪಾಪ ಅಂತ ಹೇಳ್ತಾರೆ ಆದ್ದರಿಂದ ಕರ್ಮತ್ಯಾಗ ಹೇಗೆ ಸರಿಯಾಗತ್ತೆ ಅಂದರೆ ಯಾರು ಮೋಕ್ಷವನ್ನ ಬಯಸೋದಿಲ್ಲವೋ ಅವರನ್ನು ಕುರಿತು ಹೇಳಿದ್ದು ಅಂತಹವರು ಕರ್ಮವನ್ನು ಬಿಟ್ಟರೆ ಪರಿತ್ಯಾಗ ಮಾಡಿದರೆ ಪಾಪ ಬರುತ್ತೆ ಆದ್ದರಿಂದ ಮೋಕ್ಷಾಪೇಕ್ಷಿಗಳ ಅಥವಾ ಮುಮುಕ್ಷುಗಳ ಕರ್ಮತ್ಯಾಗವು ಮೋಕ್ಷಕ್ಕೆ ಸಾಧನವೇ ಆಗಿದೆ ಅನ್ನುವಂತಹ ಪೂರ್ವ ನಜ ಸಂನ್ಯಸನಾದೇವ ಅಂತ ಉತ್ತರವನ್ನು ಕೊಟ್ಟಿಯಾನೆ ಕೃಷ್ಣ ಪರಮಾತ್ಮ ಇಲ್ಲಿ ಸನ್ಯಸನಾದೇವ ಅಂದರೆ ಕಾಮ್ಯ ಕರ್ಮಗಳನ್ನು ಮಾಡದೇ ಇರೋದರಿಂದ ಮಾತ್ರ ಅಲ್ಲ ನಿವೃತ್ತಿಕರ್ಮ ಮಾಡೋದ್ರಿಂದಲೂ ಅಂತ ಅರ್ಥ ಮಾಡ್ಕೋಬೇಕು ಸಿದ್ಧಿಂ ಮೋಕ್ಷವನ್ನು ಪುರುಷ ಪುರುಷನೋ ನ ಸಮಧಿಗಚ್ಚತಿ ಹೊಂದೋದಿಲ್ವೇ ಹೊರತು ಕಾಮ್ಯ ಕರ್ಮಗಳನ್ನು ಬಿಡುವಿಕೆಯಿಂದ ಮತ್ತು ನಿಷ್ಕಾಮ ಕರ್ಮ ಮಾಡುವಿಕೆಯಿಂದ ಅಂಥಕರಣ ಶುದ್ಧಿಯನ್ನು ಪಡ್ಕೊಂಡು ಆಮೇಲೆ ವಿಷಯ ವೈರಾಗ್ಯವನ್ನು ಹೊಂದಿ ಶ್ರವಣ ಮನನ ಧ್ಯಾನ ಜ್ಞಾನಮಾರ್ಗದಿಂದಲೇ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ದಾನ ಯಜ್ಞ ತಪೋತೀರ್ಥ ಪಾವನಾನಿ ಮನೀಷಿಣಾಮಂತ್ ಅವೆಲ್ಲವೂ ಕೂಡ ಅಂತಃಕರಣ ಶುದ್ಧಿಗಾಗಿ ಶಾಸ್ತ್ರದಲ್ಲಿ ಹೇಳಲು ಕರ್ಮಗಳು ಇನ್ನೊಂದು ಸ್ಮೃತಿ ವಾಕ್ಯವು ಕೂಡ ಇದೇ ಅಭಿಪ್ರಾಯವನ್ನು ತಿಳಿಸ್ತಾ ಇದೆ ನಿವೃತ್ತ ಸೇವ್ಯಮಾನಸ್ತು ಬ್ರಹ್ಮಾಭ್ಯತಿ ಸನಾತನಂ ಆದ್ದರಿಂದ ನಿಷ್ಕಾಮ ಕರ್ಮದ ದೃಷ್ಟಾಂತದಿಂದ ಕರ್ಮತ್ಯಾಗವು ಮೋಕ್ಷ ಸಾಧನ ಅನ್ನೋ ಸಂಶಯ ಪರಿಹಾರ ಆದಂಗಾಯಿತು ಯತಿಗಳಿಗೆ ವಿಹಿತವಾಗಿರತಕ್ಕಂಥ ಶ್ರಮಧಮಾದಿಗಳು ಮೋಕ್ಷ ಸಾಧನ ಅಂತ ಶ್ರುತಿ ಮುಂತಾದ ಪ್ರಮಾಣಗಳಿಂದ ಸಿದ್ಧ ಇದಕ್ಕೆ ಕಾರಣ ಏನು ಅಂದರೆ ಬೇರೆ ಫಲಗಳಿಲ್ಲದೇ ಇರೋದೇ ಕಾರಣ ಇದರಂತೆ ಕೂಡ ಬೇರೆ ಫಲಗಳಿಲ್ಲದೇ ಇರೋದರಿಂದ ಮೋಕ್ಷಕ್ಕೆ ಸಾಧನವೇ ಆಗಿದೆ ಅನ್ನೋ ಆಕ್ಷೇಪಕ್ಕೂ ಉತ್ತರ ಸನ್ಯಸನಾದೇವ ಅಂತ ನಚ ಸನ್ಯಸನಾದೇವ ಅಂತ ಉತ್ತರವನ್ನು ಕೊಡ್ತಾನೆ ಕೃಷ್ಣ ಸನ್ಯಸನಾದೇವ ಅಂದ್ರೆ ಯತಿ ಆಶ್ರಮದಿಂದಲೇ ಅಂತ ಅರ್ಥ ಆ ಸನ್ಯಾಸವೂ ಕೂಡ ಫಲಾಂತರ ಇಲ್ಲ ಅನ್ನೋ ಕಾರಣದಿಂದ ನೇರವಾಗಿ ಮೋಕ್ಷಹೇತು ಅಲ್ಲ ಯತಿ ಧರ್ಮಗಳ ಆಚರಣೆಯಿಂದ ಮನಸ್ಸು ಸ್ಥಿರ ಆಗತ್ತೆ ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗೋದಕ್ಕೆ ಕಾರಣ ಆಗತ್ತೆ ಅದರಿಂದಾಗಿ ಪರಂಪರೆಯಲ್ಲಿ ಮೋಕ್ಷ ಆಗುತ್ತೆ ಅಂತಲೇ ಅರ್ಥ ಮುಂದೆ ಐದನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ ನ ಹಿ ಕಷ್ಟಿತ್ ಕ್ಷಣ ಅಪಿ ಜಾದು ಕರ್ಮಕೃತ್ ಕಾರ್ಯತೈ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಕರ್ಮತ್ಯಾಗ ಅನ್ನೋ ಅನ್ನೋದು ಅಸಾಧ್ಯ ಅಂತ ವಿವರಣೆಯನ್ನು ಕೊಡ್ತಾನೆ ಸಾಮಾನ್ಯ ಜನರೇ ಆಗಲಿ ಅಥವಾ ಪಂಡಿತರೇ ಆಗಲಿ ಯಾವುದೇ ಅವಸ್ಥೆಯಲ್ಲಿಯೋ ಅಂದರೆ ಶೇಷವಾದಿಯಿಂದ ಹಿಡಿದು ಯಾವುದೇ ಅವಸ್ಥೆಯಲ್ಲಿಯೂ ಕ್ಷಣಕಾಲವನ್ನು ಕರ್ಮ ಮಾಡದೇ ಇರೋದೇ ಇಲ್ಲ ಯಾಕೆಂದರೆ ಭಗವಂತನಿಂದ ಮತ್ತು ಪ್ರಾಕೃತವಾಗಿರತಕ್ಕಂಥ ಸತ್ವಾದಿ ಗುಣಗಳಿಂದ ಪ್ರೇರಿತರಾಗಿ ಯಾವಾಗಲೂ ಯಾವುದಾದ್ರೂ ಒಂದು ಕರ್ಮವನ್ನು ಮಾಡ್ತಾನೇ ಇರ್ತಾರೆ ಕಾಯಿಕ ವಾಚಿಕ ಅಥವಾ ಮಾನಸಿಕ ಒಂದಲ್ಲ ಒಂದು ಕರ್ಮವನ್ನು ಮಾಡ್ತಾನೇ ಇರ್ತಾರೆ ಕರ್ಮಣ ಬದ್ಧತೆ ಜಂತುಹು ಅಂತ ಸ್ಮೃತಿ ವಾಕ್ಯ ಇತ್ಯಾದಿ ಸ್ಮೃತಿಗಳಲ್ಲಿ ಕರ್ಮವನ್ನು ಮೋಕ್ಷಕ್ಕೆ ಪ್ರತಿಬಂಧಕ ಅಂತ ಹೇಳಿದರು ಕರ್ಮ ವಿಮೋಚನ ಆದ ಮೋಕ್ಷ ಆದರಿಂದ ಕರ್ಮವನ್ನು ಮಾಡಬಾರ್ದು ಅನ್ನೋ ಪಕ್ಷಕ್ಕೆ ಉತ್ತರವಾಗಿ ಈ ಸ್ಮೃತಿಯಲ್ಲಿ ಕರ್ಮ ಅಂತಂದರೆ ಎಲ್ಲ ಕರ್ಮಗಳು ಅಂತ ಅರ್ಥವನ್ನು ಮಾಡಬಾರ್ದು ಕೆಲವು ಕರ್ಮಗಳು ಅಂತ ಸಂಕೋಚವಾದ ಅರ್ಥವನ್ನು ಮಾಡ್ಕೋಬೇಕು ಮುಂದೆ ಒಂಬತ್ತನೇ ಶ್ಲೋಕದಲ್ಲಿ ಕೃಷ್ಣನ ಹೇಳ್ತಾನೆ ಯಜ್ಞಾರ್ಥಾತ್ ಇತ್ಯಾದಿ ಈ ಶ್ಲೋಕವನ್ನು ಆ ಮುಂದಿನ ಒಂಬತ್ತನೇ ಶ್ಲೋಕದಲ್ಲಿ ಹೇಳೋದಕ್ಕೆ ಪೀಠಿಕಾ ರೂಪದಲ್ಲಿ ಹೇಳ್ತಾನೆ ಕೃಷ್ಣ ಎಲ್ಲ ಕರ್ಮಗಳನ್ನು ಬಿಡೋದು ಅಸಾಧ್ಯ ಅನ್ನೋದನ್ನಿಲ್ಲಿ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾನೆ ಜಾತು ಅಂದರೆ ಯಾವುದೇ ಅವಸ್ಥೆಯಲ್ಲಿಯೂ ಕೂಡ ಕ್ಷಣಮಿ ಕ್ಷಣಕಾಲವೂ ಕೂಡ ಕಚ್ಚಿದಪಿ ಜ್ಞಾನಿಯೇ ಆಗಲಿ ಅಜ್ಞಾನಿಯೇ ಆಗಲಿ ಯಾರೂ ಕೂಡ ಅಕರ್ಮಕೃತ್ ಕರ್ಮಗಳನ್ನು ಮಾಡದೇ ನಾತಿಷ್ಠತೆ ಇರೋದಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಕಾರ್ಯತೆ ಅನ್ನೋಂತಹ ಮುಂದಿನ ಪಾದದಿಂದ ಉತ್ತರವನ್ನು ಹೇಳ್ತಾನೆ ಅವಶಃ ವಿಷ್ಣುವಶರಾಗಿಯೇ ಇರುವಂತಹ ಸರ್ವ ಎಲ್ಲ ಜನರಿಂದ ಅಂದರೆ ಇಲ್ಲಿ ಸ್ವತಂತ್ರ ಕರ್ತು ಪರಮಾತ್ಮ ಜೀವ ಪರಾಧೀನಕರ್ತೃ ಅಂತ ಅಂತಹ ಜೀವನು ಪ್ರಕೃತಿಯ ಗುಣಗಳಾಗಿರ್ತಕ್ಕಂಥ ಸತ್ವಾದಿ ಗುಣಗಳಿಂದ ಪ್ರೇರಿತನಾಗಿ ಕರ್ಮವನ್ನು ಮಾಡ್ತಾನೆ ಅಂದರೆ ಸ್ವತಂತ್ರಕರ್ತೃವಾಗಿರ್ತಕ್ಕಂಥ ಭಗವಂತನಿಂದ ಮತ್ತು ಸತ್ವಾದಿಗುಣಗಳಿಂದ ಪ್ರೇರಿತರಾಗಿರ್ತಕ್ಕಂಥ ಎಲ್ಲರೂ ಸದಾ ಯಾವುದಾದರೂ ಒಂದು ಕರ್ಮವನ್ನು ಮಾಡ್ತಾನೇ ಇರ್ತಾರೆ ಆದ್ದರಿಂದ ಕರ್ಮ ಮಾಡದೇ ಇರುವಂತಹ ಒಂದು ಅವಸ್ಥೆ ಅಂತೇನಿದೆಯಲ್ಲ ಅದು ಅಸಾಧ್ಯ ಅಂತ ತಾತ್ಪರ್ಯ ಅ ಇತಿ ಬ್ರಹ್ಮ ಅನ್ನುವಂತಹ ಇತರೆಯ ಅರಣ್ಯಕದಲ್ಲಿ ಆ ಅಂದರೆ ಬ್ರಹ್ಮ ಅಂದರೆ ಅವಶರಾಗಿ ಅಂದ್ರೆ ವಿಷ್ಣುವಿಗೆ ಪರಮಾತ್ಮನಿಗೆ ವಶನಾಗಿ ಇರ್ತಾರೆ ಅವಶ ಅಂದರೆ ಆ ನಾಮಕ ಪರಮಾತ್ಮ ಅವನ ವಶರಾಗಿ ಅಂದರೆ ವಿಷ್ಣು ಅಥವಾ ಪರಮಾತ್ಮನ ದೀನದಲ್ಲೇ ಜೀವ ಇರ್ತಾನೆ ಹೊರತು ಆ ಜೀವ ಸದಾಕಾಲ ಸ್ವತಂತ್ರನೇ ಹೊರತೋ ಸ್ವತಂತ್ರ ಅಲ್ಲ ಕರ್ಮತ್ಯಾಗ ಅಶಕ್ಕೆ ಯಾಕೆ ಅಂದರೆ ನಿಲ್ಲೋದು ಕೂತ್ಕೊಳ್ಳೋದು ಓಡಾಡೋದು ನಡೆಯೋದು ಮಲಗೋದು ಹೀಗೆ ಒಂದಲ್ಲ ಒಂದು ಕರ್ಮಗಳನ್ನು ಎಲ್ಲ ಜೀವರು ಕೂಡ ಸಗದಾ ಕಾರ್ಯ ಮಾಡ್ತಾನೇ ಇರ್ತಾರೆ ಆ ಎಲ್ಲವೂ ಕೂಡ ಕರ್ಮವೇ ಆಗಿದೆ ಇಂತಹ ಕರ್ಮಗಳಲ್ಲಿ ಒಂದಲ್ಲದೆ ಇರೋ ಇನ್ನೊಂದನ್ನು ಮಾಡುವುದು ಸ್ವಭಾವ ದೇಹ ಇರುವವರೆಗೂ ಇವುಗಳನ್ನು ತಪ್ಪಿಸೋದು ಸಾಧ್ಯವೇ ಇಲ್ಲ ಜೀವರು ನಿದ್ರಾವಸ್ಥೆಯಲ್ಲಿದ್ದಾಗಲೂ ಉಸಿರಾಟದ ಕಾರ್ಯ ಅನ್ನೋದು ನಡೆದೇ ನಡೆದಿರುತ್ತೆ ಯಾಕೆಂದರೆ ಉಸಿರಾಟ ಅನ್ನೋದು ಜೀವಂತಿಕೆಯ ಪ್ರಮುಖ ಲಕ್ಷಣ ಕರ್ಮ ತ್ಯಾಗ ಮಾಡ್ತೀನಿ ಅಂತ ಯಾರು ಹೇಳ್ತಾನೋ ಅವನು ಕರ್ಮಾಂತರವನ್ನೇ ಮಾಡ್ತಾನೆ ಹೊರತು ಕರ್ಮ ತ್ಯಾಗವನಲ್ಲ ಕರ್ಮಾಂತರ ಅಂದರೆ ಆ ಕರ್ಮವನ್ನು ಬಿಡೋದು ಇನ್ನೊಂದು ಕರ್ಮವನ್ನು ಮಾಡೋದು ಆದ್ದರಿಂದ ಕರ್ಮಾಂತರ ಆಗತ್ತೆ ಹೊರತು ಕರ್ಮ ತ್ಯಾಗ ಅನ್ನೋದು ಸಾಧ್ಯವೇ ಇಲ್ಲ ಎಲ್ಲ ಕರ್ಮಗಳನ್ನು ತ್ಯಜಿಸಿ ಸುಮ್ಮನೆ ಕೂಡೋದು ಕೂಡ ಕರ್ಮ ತ್ಯಾಗ ಅಂತ ಕರೆಸ್ಕೊಳ್ಳಲ್ಲ ಸುಮ್ಮನೆ ಕೂಡೋದು ಒಂದು ಕರ್ಮನೇ ಉದಾಹರಣೆಗೆ ನಾನು ಮೂಕ ಅಂಥೇಳಿ ನಾನೇ ಘೋಷಣೆ ಮಾಡಿಕೊಂಡ್ರೆ ನಾನು ಮೂಕನಲ್ಲ ಅಂತಲೇ ಅರ್ಥ ಆ ರೀತಿಯಾಗಿ ಘೋಷಣೆ ಮಾಡತಕ್ಕಂಥವೂ ಮೂಕನಲ್ಲ ಅದ್ರ ಬದಲಾಗಿ ಮೂರ್ಖ ಅಥವಾ ದಡ್ಡ ಅಂತ ಅದನ್ನು ಯಾರು ಬೇಕಾದರೂ ಪ್ರೂವ್ ಮಾಡ್ತಾರೆ ಅದೇ ರೀತಿ ಕರ್ಮ ತ್ಯಾಗವೂ ಕೂಡ ಒಂದು ಕರ್ಮ ತಾನೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಂತಹ ಯೋಗಿಯೂ ಕೂಡ ಆ ಯೋಗದ ಸಮಾಧಿ ಸ್ಥಿತಿಯಲ್ಲೂ ಬ್ರಹ್ಮ ದರ್ಶನ ಕರ್ಮವನ್ನು ಇರ್ತಾನೆ ಹೀಗೆ ಸಕಲ ಕರ್ಮಗಳನ್ನು ತ್ಯಾಗ ಮಾಡೋದು ಅಸಾಧ್ಯ ಅಂತಹ ಕರ್ಮತ್ಯಾಗದ ಪರಿಕಲ್ಪನೆ ಅಂದರೆ ಮರಣನೇ ಸರಿ ಅದನ್ನು ಬಿಟ್ಟು ಬೇರೆ ಅವಸ್ಥೆ ಇಲ್ಲ ಅದಕ್ಕಾಗಿ ಮಾಡುವಂತಹ ನಿಜವಾದ ಪ್ರಯತ್ನ ಅಂದರೆ ಆತ್ಮಹತ್ಯೆಯಂತೆ ಅಂತ ಅನಿಸ್ಕೊಳ್ಳುತ್ತೆ ಈ ದೇಹದ ರಕ್ಷಣೆ ಅಥವಾ ಪೋಷಣೆಗಾಗಿ ಕರ್ಮಗಳನ್ನು ಮಾಡೋದು ಅನಿವಾರ್ಯ ಆದ್ದರಿಂದ ಅವುಗಳನ್ನು ಎಂದಿಗೂ ಎಂದೆಂದಿಗೂ ಬಿಡೋದು ಸಾಧ್ಯವೇ ಇಲ್ಲ ಆದರೆ ಯಜ್ಞಾದಿ ಕರ್ಮಗಳನ್ನು ಬಿಡಲಿಕ್ಕೆ ಶಕ್ಯಿದೆ ಅವುಗಳನ್ನು ಆಪ್ಷನಲ್ ಬೇಕಾದ್ರೆ ಮಾಡ್ಬೋದು ಬೇಡದಿದ್ರೆ ಬಿಡ್ಬೋದು ಕರ್ಮಣ ಬದ್ಧತೆ ಜಂತುಹು ಇತ್ಯಾದಿ ಕರ್ಮಗಳನ್ನು ಬಿಡಬೇಕು ಅಂತ ಹೇಳುವಂತಹ ಶಾಸ್ತ್ರದಲ್ಲೂ ಕೂಡ ಯಜ್ಞಾದಿ ಕರ್ಮಗಳು ಅಂತಲೇ ಅರ್ಥ ಮಾಡಬೇಕು ಯಾಕೆ ಶಾಸ್ತ್ರವು ಅಸಾಧ್ಯವಾದದ್ದನ್ನು ಯಾವುದನ್ನು ವಿಧಿಸೋದೇ ಇಲ್ಲ ಆದ್ದರಿಂದ ಯಾವ ಕರ್ಮಗಳು ಬಂಧಕ ಆಗಿರುತ್ತೋ ಅಂತಹ ಯಜ್ಞಾದಿ ಕರ್ಮಗಳನ್ನು ಬಿಡಬಹುದಲ್ಲವೇನು ಪ್ರಶ್ನೆ ಬಂದರೆ ನಮ್ಮ ಬಂಧನ ಅಥವಾ ಮೋಕ್ಷ ಇವುಗಳಿಗೆ ಮನಸ್ಸು ಕಾರಣನೇ ಹೊರತು ಕರ್ಮ ಮಾಡುವಿಕೆ ಅಥವಾ ಬಿಡುವಿಕೆ ಅನ್ನೋದು ಕಾರಣ ಅಲ್ಲ ಅಂತ ತಿಳಿಸ್ಲಿಕ್ಕೆ ಮನಸ್ಸಿನ ವಿಚಾರ ಹೇಳ್ತಾರೆ ಮನಸು ಏಕೆ ಪ್ರಧಾನ ಕಾರಣ ಅನ್ನೋ ಅಂಶವನ್ನು ಮುಂದಿನ ಆರು ಮತ್ತು ಏಳನೇ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾನೆ ಮನೆಯೇವ ಮನುಷ್ಯಾಣ ಕಾರಣ ಬಂಧ ಸಂಯಮ್ಯ ಯ ಆಸ್ತೆ ಮನಸ್ಸಾಸ್ಮರ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಏಳನೇ ಶ್ಲೋಕದಲ್ಲಿ ಎಸ್ವಿಂದ್ರಿಯಾಣಿ ಮನಸ ನಿಯಮ್ಯ ಆರಭತೆರ್ಜುನ ಕರ್ಮೇಂದ್ರಿಯೈ ಹಿ ಕರ್ತು ಯೋಗಮಸಕ್ತಃ ಸವಿಶಿಷ್ಯತೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯವುಗಳನ್ನು ಅನುಗ್ರಹ ಮಾಡಿ ವಿಷಯ ಧ್ಯಾನ ಮಾಡ್ತಾ ಇರೋನೋ ಅವನನ್ನು ಅಂತ ಕರಿಬೇಕು ಅವನು ಸಮಾಧಿ ಅವಸ್ಥೆಯಲ್ಲಿದ್ದಂತೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯನ್ನು ನಿಗ್ರಹ ಮಾಡಿ ಧ್ಯಾನಾವಸ್ಥೆಯಲ್ಲಿರ್ತಾನೆ ಆದರೆ ವಿಷಯ ಪದಾರ್ಥಗಳ ಧ್ಯಾನವನ್ನೇ ಮಾಡ್ತಾ ಇರ್ತಾನಾದ್ರಿಂದ ಅವನನ್ನ ಡಾಂಬಿಕ ಸರ್ವಕರ್ಮಗಳನ್ನು ತ್ಯಾಗ ಮಾಡಲಿಕ್ಕೆ ಹೊರಟವನು ಹೊಟ್ಟೆ ಪಾಡಿಗೂ ಗತಿಯಿಲ್ಲದೆ ಇದ್ದವನಾಗ್ತಾನ ಆದ್ದರಿಂದ ಅವನು ಬದುಕೋದಾದರೂ ಹೇಗೆ ಅಷ್ಟೇ ಅಲ್ಲ ಇದು ಒಂದು ಸಮಸ್ಯೆ ಇದೆ ಕರ್ಮಣ ಬದ್ಧತೇಜಂತು ಹೋದ್ ಹೀಗೆ ಬಂಧಕ ಆಗುವಂಥ ಕರ್ಮವನ್ನೇ ಮಾಡ್ತಾ ನಾವು ಮುಕ್ತಿಯನ್ನ ಪಡೆಯೋದಾದರೂ ಹೇಗೆ ಅಂತ ಪ್ರಶ್ನೆ ಬಂದರೆ ಮುಕ್ತಿಗೆ ವಿರೋಧಿಯಾಗಿರ್ತಕ್ಕಂಥ ಕರ್ಮವನ್ನು ಆಚರಣೆ ಮಾಡ್ತಾ ಮುಕ್ತಿಯನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡೋದು ಒಂದು ರೀತಿಯಾಗಿರ್ತಕ್ಕಂಥ ದುಸ್ಸಾಹಸ ಉದಾಹರಣೆ ಕೊಡಬೇಕು ಅಂತಾದರೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜೆ ಹೆಂಗೆ ದಡ ಮುಟ್ತೀವಿ ಅಂತ ಹೋದ್ರೆ ಆಗತ್ತೋ ಅಥವಾ ಇನ್ನೊಂದು ದುಷ್ಟ ಅಂತ ಅಪತ್ಯವನ್ನೇ ಮಾಡ್ತಾ ಔಷಧ ಸೇವನೆ ಮಾಡಿದರೂ ಕೂಡ ರೋಗದಿಂದ ಬಿಡುಗಡೆ ಅಥವಾ ಮುಕ್ತಿ ಅನ್ನೋದು ಅಸಾಧ್ಯ ಆದ್ದರಿಂದ ಕರ್ಮಾಚರಣೆಯ ಜೊತೆಗೆ ನಾವು ಮುಕ್ತಿಗಾಗಿ ಮಾಡುವಂತಹ ಪ್ರಯತ್ನವು ವಿಫಲವೇ ಆಗತ್ತೆ ಹೊರತು ಸಾಫಲ್ಯವನ್ನು ಹೊಂದೋದಿಲ್ಲ ಈ ಎಲ್ಲ ಸಂಶಯಗಳನ್ನು ಕೃಷ್ಣ ಈ ಮೂರನೇ ಅಧ್ಯಾಯದಲ್ಲಿ ಪರಿಹಾರ ಮಾಡ್ತಾ ಹೋಗ್ತಾನೆ ಏನೂ ಆಹಾರ ಇಲ್ಲದೆ ನಿತ್ಯ ಉಪವಾಸ ಮಾಡಿ ಬದುಕೋದು ಅಸಾಧ್ಯ ಯಾಕೆ ಅಂದರೆ ಪ್ರಾಣಃ ಆದ್ದರಿಂದ ಏನಾದರೂ ಆಹಾರವನ್ನು ಸ್ವೀಕಾರ ಮಾಡಲೇಬೇಕು ಕೆಟ್ಟ ಅಥವಾ ದುಷ್ಟ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ಶರೀರಕ್ಕೆ ಹಾನಿ ಆಗತ್ತೆ ಅಂತ ಆಹಾರವನ್ನೇ ಸ್ವೀಕರಿಸದೇ ಇದ್ದರೆ ದೇಹ ಉಳಿಯೋಕ್ಕೆ ಸಾಧ್ಯ ಶರೀರ ಮಾತ್ರಂ ಕಲುಧರ್ಮ ಸಾಧನಂ ಅಂತ ಆದ್ದರಿಂದ ಉತ್ತಮ ಆಹಾರವನ್ನು ಸಕಾಲಕ್ಕೆ ಸ್ವೀಕಾರ ಮಾಡೋದ್ರಿಂದ ಶರೀರ ಪೋಷಣೆ ಅನ್ನೋದಾಗತ್ತೆ ಶರೀರ ಪೋಷಣೆಯನ್ನು ಮಾಡಬೇಕು ಯಾಕೆ ದುರ್ಲಭವಾದ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಸಾಧನೆಗಾಗಿ ಭಗವಂತ ಕೊಟ್ಟದ್ದು ಆದ್ದರಿಂದ ಶರೀರದ ಪೋಷಣೆಯು ಕೂಡ ಅತ್ಯಂತ ಮುಖ್ಯ ಕರ್ತವ್ಯ ಸಾಧನೆಗೆ ಬೇಕಾದಂತೆ ಸು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅದರಂತೆ ಕರ್ಮಗಳಿಂದ ಸಂಸಾರ ಬಂಧನ ಮತ್ತೆ ಬಿಗಿಯಾಗ್ತಾ ಹೋಗುತ್ತೆ ಕರ್ಮವನ್ನೇ ತ್ಯಾಗ ಮಾಡ್ತೀನಿ ಅಂತ ಹೇಳೋದು ಸರಿಯಲ್ಲ ಕೆಟ್ಟ ಅಥವಾ ದುಷ್ಕರ್ಮಗಳಿಂದ ಅಥವಾ ಸಕಾಮ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಅನರ್ಥ ಅನ್ನೋದು ಉತ್ತಮ ಭಾವನೆಯಿಂದ ಸದುದ್ದೇಶದಿಂದ ಸತ್ಕರ್ಮಗಳನ್ನು ಅಥವಾ ವಿಹಿತ ಆಚರಣೆ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನರ್ಥ ಅಥವಾ ಕೆಡುಕು ಅನ್ನೋದು ಎಂದಿಗೂ ಉಂಟಾಗೋದಿಲ್ಲ ಅಷ್ಟೇ ಅಲ್ಲ ಅಂತಹ ಕರ್ಮವು ಮುಕ್ತಿಗೆ ವಿರೋಧಿಯೂ ಸಂಸಾರ ಬಂಧನಕ್ಕೆ ಕಾರಣ ಅಂತೂ ಆಗೋದೇ ಇಲ್ಲ ಅದರ ಬದಲಿಗೆ ಅಂತಹ ಚೈತನ್ಯ ಪೋಷಣೆಗೆ ಮತ್ತು ಆತ್ಮ ವಿಕಾಸಕ್ಕೆ ಸಹಕಾರಿ ಆಗತ್ತೆ ಆಹಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಸಾಧಕ ಅಂತ ಯಾವ ರೀತಿಯಾಗಿ ವಿಮರ್ಶೆ ಮಾಡ್ತೀವೋ ಅದೇ ರೀತಿಯಾಗಿ ನಂತರ ಒಳ್ಳೆಯದನ್ನೇ ಸ್ವೀಕಾರ ಮಾಡುವಂತೆ ಎಲ್ಲ ಕರ್ಮಗಳನ್ನೂ ಕೂಡ ದ್ವೇಷ ಮಾಡದೆ ತ್ಯಾಗ ಮಾಡದೆ ಆ ಕರ್ಮಗಳನ್ನು ನಾವು ವರ್ಗೀಕರಣ ಮಾಡಬೇಕು ಸತ್ಕರ್ಮಗಳನ್ನು ಆಚರಣೆ ಮಾಡೋದರಿಂದ ಆತ್ಮನ ಪೋಷಣೆ ಆಗತ್ತೆ ನಮ್ಮ ಆತ್ಮನ ಅಥವಾ ಜೀವನ ಮಂಗಳಮಯ ರೂಪವನ್ನು ಮುಚ್ಚಿಡುವಂತಹ ಅಜ್ಞಾನದ ಪೆಟ್ಟಿಗೆಯನ್ನು ತೆಗೆಯುವಂತಹ ಬೀಗರ್ಕೈ ಅಂತಂದರೆ ಕರ್ಮ ಅಂತ ಹೇಳ್ಬೋದು ಬೀಗರ್ಕೈ ಎರಡು ಕೆಲಸ ಮಾಡುತ್ತೆ ಒಂದು ಪೆಟ್ಟಿಗೆಯನ್ನ ಮುಚ್ಚಿ ಭದ್ರವಾಗಿ ಇಡತ್ತೆ ಅದೇ ಬೀಗದ ಕೈಯಿಂದ ಪೆಟ್ಟಿಗೆಯನ್ನು ತೆರಿಗೆಲಿಕ್ಕೂ ಬರ್ತದೆ ಅದು ಹಾಗೆ ಅದರಂತೆ ಕರ್ಮವು ಬಂಧಕವೂ ಹೋದು ಮೋಚಕವೂ ಹೌದು ಕರ್ಮ ಆಚರಣೆ ಮಾಡಲಿಕ್ಕೆ ಕರ್ತೃವಿನ ದೃಷ್ಟಿ ಅಥವಾ ಭಾವನೆಯನ್ನು ಇದು ಅವಲಂಬಿಸಿರುತ್ತೆ ಕರ್ಮದಲ್ಲಿ ಬಂಧಕ ಮೋಚಕ ಯಾವುದು ಅನ್ನೋದನ್ನು ಚೆನ್ನಾಗಿ ತಿಳ್ಕೋಬೇಕು ಕರ್ಮ ವಿಕರ್ಮಗಳ ವಿವೇಚನೆಯನ್ನು ಮೊದಲಿಗೆ ಚೆನ್ನಾಗಿ ಮಾಡಿ ಜ್ಞಾನಿಗಳ ಉಪದೇಶದಿಂದ ಅದನ್ನು ಚೆನ್ನಾಗಿ ತಿಳ್ಕೊಂಡು ನಂತರ ಯಾವ ಕರ್ಮ ನಮ್ಮನ್ನು ಸಂಸಾರದ ಕಡೆಗೆ ತಳ್ಳದೇ ಭಗವಂತನ ಕಡೆಗೆ ಕರ್ಕೊಂಡು ಹೋಗತ್ತೆ ಅದನ್ನು ಸರಿಯಾಗಿ ನಿಶ್ಚಯವಾಗಿ ತಿಳ್ಕೊಂಡು ನಮಗೆ ದೃಢ ಆದಮೇಲೆ ಅಂತಹ ಕರ್ಮಗಳನ್ನು ಜ್ಞಾನ ಅನುಸಂಧಾನ ಸಹಿತ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿದರೆ ಜೀವನದ ಸರಿಯಾದ ಲಾಭವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಕರ್ಮದ ವಿವೇಚನೆಯನ್ನೇ ಕೃಷ್ಣ ಈ ರೀತಿಯಾಗಿ ತಿಳಿಸ್ತಾನೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಈ ಆರು ಮತ್ತು ಏಳನೇ ಶ್ಲೋಕಗಳಲ್ಲಿ ಕೃಷ್ಣ ಅನ್ವಯ ಮತ್ತೆ ವ್ಯತಿರೇಕ ಅಂತ ಎರಡು ವಿಚಾರವನ್ನು ತಿಳಿಸ್ತಾನೆ ಯಾವ ಎರಡು ವಿಚಾರಗಳು ಅಂದರೆ ಮನೋ ನಿಗ್ರಹ ಅಥವಾ ಇಂದ್ರಿಯ ನಿಗ್ರಹ ಮತ್ತು ಮೋಕ್ಷ ಅಂತ ಮನೋ ನಿಗ್ರಹ ಇದ್ದರೆ ಬಂಧನ ಇಂದ್ರಿಯ ಇದ್ದರೆ ಅಥವಾ ಅದನ್ನು ಸಾಧಿಸಿದ್ರೆ ಮೋಕ್ಷ ಬಂಧನ ಇಲ್ಲದೇ ಇದ್ದ ಸ್ಥಿತಿ ಆದ್ದರಿಂದ ಬಂಧಕ ಅಥವಾ ಮೋಚಕ ಇವುಗಳಿಗೆ ಮನೆಯವ ಮನುಷ್ಯಾಣಂ ಕಾರಣಂ ಈ ಬಂಧಕ ಮತ್ತು ಮೋಚಕ ಎರಡಕ್ಕೂ ಕೂಡ ಮನಸ್ಸೇ ಕಾರಣ ಉದಾಹರಣೆ ಕೊಡಬೇಕು ಅಂದರೆ ಮಣ್ಣು ಇದ್ದರೆ ಮಡಿಕೆ ಮಣ್ಣಿಲ್ಲದೇ ಇದ್ದರೆ ಮಡಿಕೆ ಆಗಲ್ಲ ಮಣ್ಣಿದ್ದರೆ ಮಡಕೆ ಮಾಡ್ಬೋದು ಅಂತ ಜ್ಞಾನ ಇದು ಅನ್ವಯ ಸಹಚಾರ ಜ್ಞಾನ ಮಣ್ಣಿಲ್ಲದೇ ಇದ್ದರೆ ಮಡಿಕೆಯೂ ಇಲ್ಲ ಇದು ವ್ಯತಿರೇಕ ಸಹಚಾರ ಜ್ಞಾನ ಈ ಎರಡೂ ಜ್ಞಾನ ನಮಗಿರೋದ್ರಿಂದ ಮಡಿಕೆ ತಯಾರಿಕೆಗೆ ಮಣ್ಣು ಮುಖ್ಯ ಕಾರಣ ಅಂತ ತೀರ್ಮಾನ ಮಾಡ್ತೀವಿ ಅದರಂತೆ ಇಲ್ಲಿ ವಿಹಿತ ಕರ್ಮಾಚರಣೆ ಅನ್ನೋದು ಅನಿವಾರ್ಯ ಅಂತ ತಿಳಿಸ್ತಾರೆ ಹಾಗೆ ಎಂತಹ ಕರ್ಮಗಳನ್ನ ಮಾಡಬೇಕು ಅಂದರೆ ನೀವೇ ವಿಹಿತ ಕರ್ಮಾಚರಣೆಗಳ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಏನು ತಿಳಿಸ್ತಾರೆ ಅಂತ ನಾಳೆ ಜನ ಸೇರಿದಾಗ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣೆ